ಬಿಡು ಬಿಡು ಡಂಬಡುಬಿಡು ಬಾಲ್ಯದಲ್ಲಿ ಡಂಬ ಮಾನಸದೊಳಗೆಡ ಬಿಡದಿರೋ ಶಂಬುವ ನಾನಸದೊಳಗೆಣ ಬಿಡದಿರೋ ಶಂಬುವ ದಿವುವ ವಶುವ ಒಡಲೊಳುವಂತಿಸಿ ಹೊರಗೆ ನಿ ಕೀರ್ತಿಯ ಪಡೆದರೆ ಒಡಳುವಂಚಿಸಿ ಹೊರಗೆ ನಿ ಕೀರ್ತಿಯ ಪಡೆದರೆ ಶಿವನಿನ ಶಿವನಿನ ಗೊಲಿವನೆ ಮರುಳ ಶಿವನಿನ ಗೊಲಿವನೆ ಮರುಳ ಮರುಳೆ ಮರುಳೆ ಜನರು ಮೆಚ್ಚಿ ನಿನ್ನ ಕೈಲಾಸ ಕೊಯ್ದರೆ ಜನರು ಮೆಚ್ಚಿ ನಿನ್ನ ಕೈಲಾಸ ಕೊಯ್ದರೆ ಜನ ಮೆಚ್ಚದಿರೇ ಶಿವನೆ ಜನರಿಲ್ಲಿ ನಿಮ್ಮ ದೊಡ್ಡ ತನಂದನೆ ಜನರಿಲಿ ನಿನ್ನನು ದೊಡ್ಡತನೆ ಮಯಾತ್ಮಕ ಶಿವ ಅರಿಯನೆ ಮರುಳೆ ಮಯಾತ್ಮಕ ಶಿವ ಮನದಲ್ಲಿ ಶಿವ ತಾನು ಮನೆ ಮಾಡಿಕೊಂಡ ಶಿವ ತಾನು ಮನೆ ಮಾಡಿಕೊಂಡೆ ಹಣ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ನಡೆದರೆ ವನ ನಡೆಯದೆ ಜನ ನಡೆದರೆ ಮನದಾನ್ಮ ಗುರು Mariyahu Nallu Manatang Guru Tiddha Mariyahu Nallu